ಭಗವಂತನ ಸರ್ವ ಸ್ವಾತಂತ್ರ್ಯವನ್ನು ತಿಳಿದೇ ಇರತಕ್ಕಂಥ ಸಾಧನೆ ಅನ್ನೋದು ವ್ಯರ್ಥ ಅನ್ನೋದನ್ನು ಹಸಿ ಗಡಿಗೆಯಲ್ಲಿನ ನೀರು ಹೇಗೆ ಸೋರಿ ಹೋಗುತ್ತೋ ಹಾಗೆ ಅಂತ ದುಷ್ಟಾಂತವನ್ನು ಕೊಡ್ತಾರೆ ಕೆಸರಾ ಘಟಗಳ ಮಾಡಿ ಬೇಸಿಗೆ ಬಿಸಿಲುಳ್ಳಿಟ್ಟು ಒಣಗಿಸಿದರೆ ಅದು ಘನರಸವ ತುಂಬಲುಬಹುದೇ ಸರ್ವ ಪಶುಪನರ ಏನೇನು ಮಾಡ್ಪ ಅನಶನ ದಾನ ಸ್ನಾನ ಕರ್ಮಗಳ ಒಸರಿ ಪೋಪವು ಬರದೆ ದೇಹಾಯಾಸವನೆ ಕೊಟ್ಟು ಜೇಡಿ ಮಣ್ಣನ್ನು ತಗೊಂಡು ಕುಂಬಾರ ಗಡಿಗೆಗಳನ್ನು ಮಾಡಿ ಅದನ್ನ ಬೇಸಿಗೆ ಬಿಸಿಲಿನಲ್ಲಿ ಒಣಗಿಸಿದ ಮಾತ್ರಕ್ಕೆ ಆ ಹಸಿಗಡಿಗೆ ಒಳಗೆ ನೀರು ತುಂಬ್ಕೊಳ್ಳೋಕ್ಕೆ ಸಾಧ್ಯನಾ ತಾನೇ ಸ್ವತಂತ್ರ ಅಂತ ಹೇಳುವಂತಹ ಒಬ್ಬ ಪಶುಪನರ ಅಂದರೆ ಒಬ್ಬ ಸಾಮಾನ್ಯ ಮನುಷ್ಯ ಪಶುವಿನಂತೆ ಯಾವುದೇ ಜ್ಞಾನ ಅನುಸಂಧಾನ ಭಕ್ತಿ ಇತ್ಯಾದಿ ಇಲ್ಲದೇ ಇರುವಂತಹ ಒಬ್ಬ ಜೀವ ಏನೇನು ಅನಶನ ದಾನ ಸ್ನಾನ ಮೊದಲಾಗಿರ್ತಕ್ಕಂಥ ಎಲ್ಲ ಕರ್ಮಗಳನ್ನು ಮಾಡಿದರೂ ಕೂಡ ಅದು ಒಸರಿ ಪೋಪವು ಅಂದರೆ ಬೇಸಿಗೆ ಬಿಸಿಲಲ್ಲಿಟ್ಟು ಒಣಗಿಸಿ ಆ ಗಡಿಗೆಯಲ್ಲಿ ನೀರು ತುಂಬಿದರೆ ಹೇಗೆ ನಿಲ್ಲೋದಿಲ್ಲೋ ಎಲ್ಲ ಸೋರಿ ಹೋಗುತ್ತೋ ಹಾಗೆ ಎಲ್ಲವೂ ಸೋರಿ ಹೋಗವು ಬರಿದೇ ದೇಹ ಯಾಸವನ್ನು ಕೊಟ್ಟು ಬರೇ ದೇಹಕ್ಕೆ ಶ್ರಮ ಅಷ್ಟೇ ಆಗತ್ತೆ ಅಂತ ತಿಳಿಸ್ತಾರೆ ಮಣ್ಣಿನ ಗಡಿಗೆಯನ್ನು ಮಾಡಿದ ಮೇಲೆ ಕುಂಬಾರ ಅದನ್ನು ಬೆಂಕಿಯಲ್ಲಿ ಇಟ್ಟು ಅದನ್ನು ಸುಡಬೇಕು ಸುಡ್ದೇ ಇರತಕ್ಕಂಥ ಹಸಿ ಗಡಿಗೆಯಲ್ಲಿ ನೀರು ಹಾಕಿದರೆ ಅದು ನಿಲ್ಲೋದಿಲ್ಲ ಹೇಗೂ ಅದು ಬಿಸಿಲಲ್ಲಿ ಕಾಯಿಸಿದ್ರೂ ಒಂದೇ ಬೆಂಕಿಯಲ್ಲಿ ಇಟ್ಟು ಸುಟ್ಟರೂ ಒಂದೇ ಅಂತ ಈ ರೀತಿಯಾಗಿ ಅಲ್ಲ ಅದನ್ನು ಬೇಸಿಗೆ ಬಿಸಿಲಲ್ಲಿ ಕಾಯಿಸಿ ಅದರೊಳಗೆ ನೀರನ್ನು ತುಂಬಿದರೆ ಅಥವಾ ಇನ್ಯಾವುದೋ ದ್ರವವನ್ನು ತುಂಬಿದರೆ ಆ ಗಡಿಗೆ ಮಣ್ಣೆಲ್ಲ ನಿಧಾನವಾಗಿ ಕರಗೋಗುತ್ತೆ ಕೊನೆಗೆ ಗಡಿಗೆನೇ ನಾಶ ಆಗುತ್ತೆ ಒಳಗಿನ ನೀರು ಸೋರು ಹೋಗುತ್ತೆ ರದ್ರಗಳ ಮೂಲಕ ಆದ್ದರಿಂದ ಹಸಿ ಗಡಿಗೆಯನ್ನು ಬೇಸಿಗೆ ಸುಡುಬಿಸಿಲನ್ನ ಇಟ್ಟು ಒಣಗಿಸಿದ್ರೂ ಕೂಡ ಅದು ನೀರಿನಿಂದ ಒದ್ದೆ ಆದರೆ ಕರಗೇ ಹೋಗುತ್ತೆ ಹೊರತು ನೀರನ್ನು ಸಂಗ್ರಹ ಮಾಡುವ ಸಾಮರ್ಥ್ಯವನ್ನು ಸರ್ವತ ಪಡ್ಕೊಳ್ಳೋದಿಲ್ಲ ಹೀಗಾಗಿ ಹಸಿಗಡಿಗೆಯನ್ನು ಒಣಗಿಸಿದರೂ ಕೂಡ ಅದು ಘನರಸವನ್ನು ತುಂಬಲಬಹುದೇ ಅಲ್ಲಿ ನೀರನ್ನು ಸಂಗ್ರಹ ಮಾಡಲಿಕ್ಕೆ ಶೇಖರಣೆ ಮಾಡಲಿಕ್ಕೆ ಸಾಧ್ಯವ ಸರ್ವತಃ ಇಲ್ಲ ಅದನ್ನು ದಾಸು ತಿಳಿಸ್ತಾರಿಲ್ಲ ಅದೇ ರೀತಿಯಾಗಿ ಸರ್ವ ಸ್ವತಂತ್ರ ತಾನೆಂಬ ಪಶುಪ ನರನೇನೇನು ಹನಶನ ದಾನ ಸ್ನಾನ ಕರ್ಮಗಳೆಲ್ಲ ಒಸರಿ ಪೋಪವು ತಾನೇ ಸರ್ವ ಸ್ವತಂತ್ರ ಅದರಿಂದ ಎಲ್ಲ ಕರ್ಮಗಳನ್ನು ನಾನೇ ಸ್ವತಂತ್ರವಾಗಿ ಮಾಡ್ತಾ ಇದ್ದೀನಿ ಅಂತ ತಿಳ್ಕೊಳ್ಳುವಂಥ ಮನುಷ್ಯ ಪಶುಪನರ ಪಶುವಿನಂತೆ ಇರುವ ಮನುಷ್ಯ ಅಂತ ಅಂದರೆ ಯಾವುದೇ ಜ್ಞಾನ ಅನುಸಂಧಾನ ಭಕ್ತಿ ಇತ್ಯಾದಿಗಳು ಇಲ್ಲ ಜೀವ ಮತ್ತು ಪರಮಾತ್ಮನ ಸ್ವಾತಂತ್ರ್ಯಗಳಲ್ಲಿ ಇರ್ತಕ್ಕಂಥ ವೈಲಕ್ಷಣ್ಯವನ್ನು ಗುರುತಿಸ್ದೇ ಇರೋನು ಮನುಷ್ಯ ಜನ್ಮ ಆದರೆ ಪಶುವಿನಂತೆ ಜೀವನವನ್ನು ಮಾಡ್ತಾನೆ ಅವನಿಗೆ ಏನೂ ತಿಳಿದಿಲ್ಲ ಅಕಸ್ಮಾತ್ ಒಂದೊಮ್ಮೆ ತಿಳ್ಕೊಂಡಿದ್ದರೆ ಪರಮಾತ್ಮನಂತೆ ತಾನು ಸರ್ವತಂತ್ರ ಸ್ವತಂತ್ರ ಅಂತ ಈ ರೀತಿಯಾಗಿ ಹೇಳ್ತಾನೆ ಇರಲಿಲ್ಲ ಅಸ್ವಾತಂತ್ರ ಅನ್ನೋದಕ್ಕೆ ಉದಾಹರಣೆ ಕೊಡೋದಾದರೆ ಒಬ್ಬ ವ್ಯಕ್ತಿ ತಾನು ತಿನ್ನುವಾಗ ಇಲ್ಲ ಮಾತಾಡುವಾಗ ತನ್ನ ನಾಲಿಗೆಯನ್ನು ತಾನೇ ಯಾಕೆ ಕಚ್ಕೊತಾನೆ ತಾನು ಸ್ವತಂತ್ರ ಆಗಿದ್ದರೆ ಆ ರೀತಿಯಾಗಿ ಆಗಬಾರ್ದಾಗಿತ್ತು ತನಗೆ ಅರಿವಿಲ್ಲದಂತೆ ತನ್ನ ನಾಲಿಗೆಯನ್ನೇ ತಾನು ತಿನ್ನುವ ಸಂದರ್ಭದಲ್ಲಾಗಲಿ ಮಾತನಾಡುವ ಸಂದರ್ಭದಲ್ಲಾಗಲಿ ಕಚ್ಕೋತಾನೆ ಅಂತಾದರೆ ಅವನದನ್ನು ತಪ್ಪಿಸ್ಬೋದಾಗಿತ್ತು ಸ್ವತಂತ್ರ ಅಂತಾಗಿದ್ದರೆ ಅದಾಗದೇ ಇದ್ದಂಗೆ ನೋಡ್ಕೋಬೋದಾಗಿತ್ತು ಅಂದಮೇಲೆ ಏನರ್ಥ ಆಯಿತು ಅದು ಅಪರಿಹಾರ್ಯ ಅಂತಾದಮೇಲೆ ಜೀವ ಅಸ್ವತಂತ್ರ ಅನ್ನೋದಾಯಿತು ಅದೇ ರೀತಿಯಾಗಿ ಮೈ ಒಂದು ಸೊಳ್ಳೆ ಅಥವಾ ಇನ್ಯಾವುದೋ ಹುಳ ಕೂತಿದೆ ಅಂತ ಅದನ್ನು ಓಡಿಸ್ಲಿಕ್ಕೆ ಹೋಗಿ ತನಗೆ ತಾನೇ ಹುಡ್ಕೊಳ್ಳೋದು ತಾನು ಸ್ವತಂತ್ರ ಆಗಿದ್ದರೆ ಗುರಿ ತಲುಪಬೇಕಾಗಿತ್ತು ಗುರಿ ತಲುಪಲಿಲ್ಲ ಅಂದರೆ ಅಸ್ವತಂತ್ರ ಈ ರೀತಿಯಾಗಿ ಅರ್ಥ ಮಾಡ್ಕೋಬೇಕು ಜೀವನ ಸ್ವಾತಂತ್ರ್ಯವನ್ನು ಚೆನ್ನಾಗಿ ಅರ್ಥ ಮಾಡ್ಕೋಬೇಕು ಅದನ್ನು ಬಿಟ್ಟು ತಾನೇ ಸ್ವತಂತ್ರ ಅಂದ್ಕೊಂಡ್ರೆ ಏನು ಅನರ್ಥ ಆಗ್ತಾ ಇದೆ ಎಂದು ಹೇಳ್ತಾರೆ ತಾನು ಸರ್ವ ಸ್ವತಂತ್ರ ಆಗಿದ್ದರೆ ಅನಶನ ಅಂದರೆ ಉಪವಾಸ ದಾನ ಸ್ನಾನ ಮೊದಲಾಗಿರ್ತಕ್ಕಂಥ ಕರ್ಮಗಳನ್ನು ಯಾಕೆ ಮಾಡ್ತಿದ್ದ ಸರ್ವ ಸ್ವತಂತ್ರ ಆಗಿದ್ದರೆ ತನ್ನ ಅಭಿಷ್ಟ ಸಿದ್ಧಿ ಏನು ಬೇಕಾದರೂ ಹಾಗೇನೆ ಮಾಡ್ಕೋಬೋದಾಗಿತ್ತು ಎಲ್ಲ ಕರ್ಮಾಚರಣೆ ಮಾಡಿ ಅದರಿಂದ ತನ್ನ ಅಭೀಷ್ಟವನ್ನು ಚಿಜಿಸ್ಕೊಳ್ಳಂತಹ ಪ್ರಸಕ್ತಿಯೇ ಬರ್ತಿರಲಿಲ್ಲ ಈ ಎಲ್ಲ ಕರ್ಮಗಳು ಉಪವಾಸ ದಾನ ಸ್ನಾನ ಇತ್ಯಾದಿ ಏನು ತೀರ್ಥಕ್ಷೇತ್ರ ಯಾತ್ರೆ ಮೊದಲಾಗಿರ್ತಕ್ಕಂಥ ಎಲ್ಲ ಸತ್ಕರ್ಮಗಳಿದೆಯಲ್ಲ ಅದು ಅನ್ಯರ ಆರಾಧನೆ ಅದರ ಮೂಲಕ ಮಾಡಬೇಕಾಗಿರ್ತಕ್ಕಂಥ ಪ್ರಸಕ್ತಿನೇ ಇರ್ತಿರ್ಲಿಲ್ಲ ಆದ್ದರಿಂದ ತಾನು ಅಂದರೆ ಜೀವ ಸರ್ವತಂತ್ರ ಸ್ವತಂತ್ರ ಅಲ್ಲ ಆದರೂ ಅಹಂಕಾರದಿಂದ ನಾನೇ ಸ್ವತಂತ್ರ ಅಂತ ಹೇಳ್ಕೊತಾನೆ ಯಾವಾಗ ಕೆಲಸ ಫಲಪ್ರದ ಆಯಿತೋ ತಾನೇ ಸ್ವತಂತ್ರ ಅಂತ ಅಹಂಕಾರದಿಂದ ಹೇಳ್ಕೊತಾನೆ ಯಾವ ಕೆಲಸ ವಿಫಲ ಆಯಿತೋ ಆಗ ಭಗವಂತ ಯಾಕೆಂಗೆ ಮಾಡಿದೆ ಅಂತ ಪರಮಾತ್ಮನೇ ಪ್ರಶ್ನೆ ಮಾಡ್ತಾನೆ ಇದು ಎಲ್ಲರಿಗೂ ಕೂಡ ಅನುಭವ ಸಿದ್ಧವಾದಂಥ ವಿಷಯ ಜೀವ ತನ್ನ ಇಷ್ಟಪ್ರಾಪ್ತಿ ಮತ್ತು ಅನಿಷ್ಟ ನಿವೃತ್ತಿಗಾಗಿ ಮಾಡ್ತಕ್ಕಂಥ ಪ್ರಯತ್ನಗಳೆಲ್ಲವೂ ಕೂಡ ಸರಿಯಾದ ಕ್ರಮದಲ್ಲಿ ಮಾಡಿದರೂ ಕೂಡ ಅದು ಸಿದ್ಧಿಯಾಗತ್ತೆ ಕೈಗೂಡುತ್ತೆ ಅನ್ನೋದು ನಿಯಮ ಏನಿಲ್ಲ ವಿಘ್ನಗಳು ಬಂದು ಕೆಲಸ ಮಧ್ಯದಲ್ಲಿ ನಿಂತು ಹೋಗ್ಬೋದು ಅಥವಾ ಯಾರೂ ಸಹಾಯಕರಿಲ್ಲದೆ ಆ ಕೆಲಸ ಪೂರ್ತಿ ಅಂತ್ಯವನ್ನು ಸಾಧಿಸಲಿಕ್ಕೆ ಅಥವಾ ಮುಟ್ಟೋದಕ್ಕೆ ಆಗದೆ ಇರ್ಬೋದು ಅವ ಅಥವಾ ನಿರೀಕ್ಷಿತವಾದ ಫಲ ಬರದೆ ಮತ್ತೇನೋ ಫಲ ಬರ್ಬೋದು ಅಂದ್ಕೊಂಡಂಗೆ ಆಗದೇ ಇರ್ಬೋದು ಹೀಗೆ ತಾನು ಸರ್ವ ಸ್ವತಂತ್ರನಲ್ಲ ಅಂತ ಗೊತ್ತಿದ್ರೂ ಕೂಡ ತಾನು ಸರ್ವ ಸ್ವತಂತ್ರ ಅಂತ ಪರಿಭಾವಿಸ್ತಾನೆ ಇದು ದೊಡ್ಡ ಅಪರಾಧ ಪರಮಾತ್ಮನ ಸ್ವಾತಂತ್ರ್ಯವನ್ನು ನನ್ನ ಸ್ವಾತಂತ್ರ್ಯ ಅಂತ ಹೇಳಿದ್ರೆ ಚೌರ್ಯ ಮಾಡಿದರೆ ಎಂಥ ಶಿಕ್ಷೆನೋ ಆ ರೀತಿಯಾಗಿ ಭಗವಂತ ಶಿಕ್ಷೆಯನ್ನು ಕೊಡ್ತಾನೆ ಆದ್ದರಿಂದ ಅನಶನ ಉಪವಾಸ ದಾನಾದಿಗಳನ್ನು ಮಾಡಬೇಕಾದ್ರೆ ತೀರ್ಥಕ್ಷೇತ್ರ ಯಾತ್ರೆ ತೀರ್ಥಸ್ಥಾನ ಇತ್ಯಾದಿ ಎಲ್ಲವಾಗ ಮಾಡಬೇಕಾದ್ರೆ ಭಗವಂತ ನೀನೇ ಸ್ವತಂತ್ರ ನಾನು ಅಸ್ವತಂತ್ರ ನೀನೇ ಅನಂತ ರೂಪಗಳಿಂದ ನನ್ನೊಳಗೆ ನಿಂತು ಇಂತಹ ಸತ್ಕರ್ಮಗಳನ್ನು ನನ್ನ ಯೋಗ್ಯತಾನುಸಾರ ಮಾಡಿಸ್ತಾ ಇದೆಯಾ ಮಾಡಿಸು ಈ ರೀತಿಯಾಗಿರ್ತಕ್ಕಂಥ ಪರಿಜ್ಞಾನದಿಂದ ಪರಮಾತ್ಮನನ್ನು ಪ್ರಾರ್ಥನೆ ಮಾಡಬೇಕು ಅಕಸ್ಮಾತ್ ಅದೊಂದು ಚಿಂತನೆ ಇರಲಿಲ್ಲ ಅಂತಾದರೆ ಬೇರೆ ಎಲ್ಲ ಉತ್ಕೃಷ್ಟ ಕರ್ಮಗಳನ್ನು ಮಾಡಿದರೂ ಕೂಡ ಅದು ಬರೀ ದೇಹಾಯಾಸ ದೇಹಕ್ಕೆ ಆಯಾಸ ಆಗ್ತಾ ಇದೆ ವ್ಯರ್ಥ ಆಗ್ತಾ ಇದೆ ಅದರಿಂದ ಯಾವುದೇ ರೀತಿಯಾಗಿರ್ತಕ್ಕಂಥ ಫಲ ಜೀವನ ಉದ್ದೇಶ ಏನೋ ಕರ್ಮಕ್ಷಯ ಆಗಬೇಕು ಪುಣ್ಯವೃದ್ಧಿ ಆಗಬೇಕು ಕರ್ಮ ಮಾಡಿದ್ದಕ್ಕೆ ಕಿಂಚಿತ್ ಫಲ ಬರುತ್ತೆ ಹೊರತು ಪೂರ್ಣ ಪ್ರಮಾಣದ ಫಲವನ್ನು ಸಾಧಿಸೋದು ಸರ್ವತ್ತ ಸಾಧ್ಯ ಇಲ್ಲ ಅದಕ್ಕೆ ಒಂದು ದುಷ್ಟಾಂತ ಕೊಡಬೇಕು ಅಂತಾದರೆ ಒಂದು ಹಾ ಹಾಳೆಯ ಮೇಲೆ ಅಥವಾ ಕರಿ ಹಲಿಗೆ ಮೇಲೆ ಶೂನ್ಯ ಸಂಖ್ಯೆಗಳನ್ನು ಸಾಕಷ್ಟು ಒಂದು ಹತ್ತಾರು ಸೊನ್ನೆಗಳನ್ನು ಹಾಕೋದು ಅದರಿಂದ ಏನು ಫಲ ಬರೇ ಶ್ರಮ ಆಯಿತೇ ಹೊರತು ಆ ಸೊನ್ನೆಗಳಿಗೆ ಒಂದು ಸೊನ್ನೆ ಹಾಕಿದರೂ ಅಷ್ಟೇ ಹತ್ತು ಸೊನ್ನೆ ಹಾಕಿದರೂ ಅಷ್ಟೇ ಏನು ಬೆಲೆ ಇಲ್ಲ ಅದಕ್ಕೆ ಅದೇ ಮೊದಲಿಗೆ ಒಂದು ಎರಡು ಒಂದರಿಂದ ಒಂಬತ್ತರೊಳಗೆ ಯಾವುದೋ ಒಂದು ಸಂಖ್ಯೆಯನ್ನು ಬರೋದು ಅದರ ಮುಂದೆ ಒಂದೊಂದೇ ಸೊನ್ನೆಯನ್ನು ಸೇರಿಸ್ತಾ ಹೋದಾಗ ಅಷ್ಟಷ್ಟು ಹೆಚ್ಚು ಫಲ ಉದಾಹರಣೆಗೆ ಒಂದು ಒಂದು ಅಂತ ಒಂದು ಸಂಖ್ಯೆಯನ್ನು ಬರೋದು ಅದರ ಮುಂದೆ ಒಂದು ಸೊನ್ನೆ ಹಾಕಿದರೆ ಹತ್ತಾಯಿತು ಎರಡು ಸೊನ್ನೆ ಹಾಕಿದರೆ ನೂರಾಯಿತು ಮೂರು ಸೊನ್ನೆ ಹಾಕಿದರೆ ಸಾವಿರ ಆಯಿತು ಅಂದರೆ ಒಂದೊಂದೇ ಸೊನ್ನೆಯನ್ನು ಆ ಸಂಖ್ಯೆಯ ಮುಂದೆ ಹೆಚ್ಚಿಸ್ತಾ ಹೋದರೆ ನೂರು ಸಾವಿರ ಈ ರೀತಿಯಾಗಿ ಬೆಲೆ ಹೆಚ್ಚಾಗ್ತಾ ಹೋಗುತ್ತೆ ಇಲ್ಲದೆ ಇದ್ದರೆ ಬರೆ ದೇಹಾಯಾಸ ಅನ್ನೋದು ಮಾತ್ರ ಆಗತ್ತೆ ಆದ್ದರಿಂದ ಕರ್ಮದ ಆದಿಯಲ್ಲಿ ಭಗವಂತನೇ ಸ್ವತಂತ್ರ ಅನ್ನೋ ಪರಿಜ್ಞಾನ ಇದ್ದರೆ ಕರ್ಮ ಅಲ್ಪ ಆಗಿದ್ರೂ ಕೂಡ ಅನಂತ ಫಲವನ್ನು ಕೊಡ್ತಾ ಇದೆ ಅಂತ ದೃಷ್ಟಾಂತ ಮಣ್ಣಿನ ಗಡಿಗೆಯನ್ನು ಸುಟ್ಟರೆ ಅದರಲ್ಲಿ ನೀರು ತುಂಬಿಡಬಹುದು ಅದೇ ರೀತಿಯಾಗಿ ಕರ್ಮಕರ್ತರು ತಾನು ಕರ್ತನಲ್ಲ ಅಂದರೆ ಕರ್ತವೇ ಅಲ್ಲ ಅಂತ ಬೇ ಬೇಜವಾಬ್ದಾರಿ ಹೇಳಿಕೆ ಕೊಡೋದಲ್ಲ ಪರಾಧೀನ ಕರ್ತೃ ಅಂತ ಚಿಂತನೆ ಮಾಡಿ ಭಗವಂತನೇ ಸ್ವತಂತ್ರ ಕರ್ತೃ ಅಂತ ಚಿಂತನೆ ಮಾಡಿ ಆ ಜ್ಞಾನಾಗ್ನಿಯಲ್ಲಿ ತನ್ನ ಶರೀರ ಇಂದ್ರಿಯ ಅಂತಃಕರಣ ಪ್ರಾಣ ತನ್ನ ಪರಿವಾರ ಧನಕಾನಕಾದಿ ಎಲ್ಲ ಸಂಪತ್ತನ್ನು ತಾಪ ಸಂಸ್ಕಾರ ಮಾಡಿ ಭಗವಂತನಿಗೆ ಅರ್ಪಣೆ ಮಾಡಿದ್ರೆ ಕರ್ಮಕ್ಕೆ ಉತ್ಕೃಷ್ಟವಾಗಿರ್ತಕ್ಕಂಥ ಭಾರೀ ಫಲ ಸಿಗ್ತಾ ಇದೆ ಆದ್ದರಿಂದನೇ ಸದಾಚಾರ ಸ್ಮೃತಿಯಲ್ಲಿ ಶ್ರೀಮದ ಆಚಾರ ತಿಳಿಸ್ತಾರೆ ದಾರಾನ್ ಸುತಾನ್ ಪ್ರಿಯಾನ್ ಪ್ರಾಣಾನ್ ಪರಸ್ಮೈ ಸನ್ನಿಭೇದ ಹೆಂಡಿರು ಹೆಂಡೀರು ಮಕ್ಕಳು ನಿನ್ನ ತೊಂಡಾರೆಂಬಾರೋನ್ ಆ ಎಲ್ಲರನ್ನು ಕೂಡ ಭಗವಂತನ ಸೇವೆಗಾಗಿ ಯಜಮಾನ ಅವರಿಗೂ ಧರ್ಮವನ್ನು ಬೋಧನೆ ಮಾಡಿ ಧರ್ಮ ಕಾರ್ಯದಲ್ಲಿ ತಾನೂ ತೊಡಗಿ ಅವರನ್ನು ತೊಡಗಿಸ್ಬೇಕು ಆಗ ಯಾವುದೇ ಕರ್ಮ ಆಗಿದ್ದರೂ ಕೂಡ ಅದಕ್ಕೆ ಅತ್ಯಂತ ಉತ್ಕೃಷ್ಟ ಫಲ ಅನ್ನೋದು ಬರುತ್ತೆ ಇಲ್ಲಿ ಆ ಮಡಿಕೆಯ ದೃಷ್ಟಾಂತದಿಂದ ಅದನ್ನು ಅಗ್ನಿಯಿಂದ ಸಂಸ್ಕಾರ ಮಾಡಿ ಚೆನ್ನಾಗಿ ಸುಟ್ಟರೆ ಅದರಲ್ಲಿ ದ್ರವ ಸಂಗ್ರಹಣ ಮಾಡುವಂತ ಸಾಮರ್ಥ್ಯ ಅನ್ನೋದು ಪರ ಇಲ್ಲಿ ಜೀವ ಫಲಸದೃಶ ಆದ್ರಿಂದ ಗಡಿಗೆಯನ್ನು ಬೆಂಕಿಯಲ್ಲಿ ಚೆನ್ನಾಗಿ ಸುಳೋದ್ರಿಂದ ಹಸಿ ಮಣ್ಣು ಗಟ್ಟಿಯಾಗಿ ನೀರು ಸೋರು ಹೋಗೋದಿಲ್ಲ ಅದರಂತೆ ಪರಮಾತ್ಮನೇ ಸಕಲ ಜೀವರ ಅಂತರ್ಯಾಮಿಗೆ ಆಗಿತ್ತು ಆ ಶರೀರದಲ್ಲಿರುವಂತಹ ಎಲ್ಲ ಇಂದ್ರಿಯಗಳಲ್ಲೂ ವ್ಯಾಪ್ತನ ಆಗಿತ್ತು ತಾನೇ ಎಲ್ಲ ಕರ್ಮಗಳನ್ನು ಜೀವರ ಸ್ವರೂಪಯೋಗ್ಯತೆಯಂತೆ ಮಾಡಿ ಮಾಡಸ್ತಾನೆ ಭಗವಂತ ಬಿಂಬ ಕ್ರಿಯಾರೂಪವಾಗಿರ್ತಕ್ಕಂಥ ವ್ಯಾಪಾರ ವಿಶೇಷಗಳನ್ನು ಮಾಡ್ತಾನೆ ಅನ್ನೋದನ್ನು ಜೀವ ತಿಳ್ಕೊಳ್ಳದೆ ಆ ದೇಹದಲ್ಲಿರ್ತಕ್ಕಂಥ ಜೀವ ಸಕಲ ಕ್ರಿಯೆಗಳನ್ನು ಕರ್ಮಗಳನ್ನು ತಾನೇ ಸ್ವತಂತ್ರನಾಗಿ ಮಾಡ್ತಿದ್ದೀನಿ ಅಂತ ತಿಳ್ಕೊಂಡ್ರೆ ಅವನು ದೇಹದ ಮೂಲಕ ಮಾಡುವಂತಹ ಉಪವಾಸ ವ್ರತ ನಿಯಮ ಅನುಷ್ಠಾನ ತೀರ್ಥಕ್ಷೇತ್ರ ಯಾತ್ರೆ ಇತ್ಯಾದಿ ಎಲ್ಲ ಸತ್ಕರ್ಮಗಳು ಕೂಡ ಹಸಿಗಡಿಗೆಯಲ್ಲಿ ತುಂಬಿದ ನೀರನಂತೆ ಸೋರು ಹೋಗುತ್ತೆ ದೇಹ ಅನ್ನ ಅಧಿಷ್ಠಾನದಲ್ಲಿ ಸತ್ಕಾರ್ಯಗಳು ಗಡಿಗೆಯಲ್ಲಿ ತುಂಬಿರ್ತಕ್ಕಂಥ ಘನೋದಕದಂತೆ ಅದಕ್ಕೆ ಉಪಮಾನ ಅಹಂಕಾರ ಕರ್ತೃತ್ವವನ್ನು ಅಭಿಮಾನ ಇರುವಂತಹ ಮನುಷ್ಯ ಪಶು ಅಜ್ಞಾನಿ ಪಶುಪನರ ಅಂದರೆ ಜ್ಞಾನ ಯೋಗ್ಯತೆ ಇಲ್ಲದೆ ಇರುವ ಪಶುವಿನಂತೆ ಬದುಕುವನವನು ಸರ್ವತಂತ್ರ ಸ್ವತಂತ್ರನಾದ ಭಗವಂತನ ವ್ಯಾಪಾರವನ್ನು ತಿಳಿಯದೇ ಇರತಕ್ಕಂಥ ಮನುಷ್ಯ ಜೀವ ಅಹಂಕರ್ತೃತ್ವ ನಾನೇ ಎಲ್ಲ ಮಾಡ್ತಿದ್ದೀನಿ ಅಂತ ಅಭಿಮಾನವನ್ನು ಹೊದುತ್ತ ಅಂದ್ರೆ ಆ ಅಜ್ಞಾನವೇ ಅಗ್ನಿ ಸಂಸ್ಕಾರ ಇಲ್ಲದೆ ಇರ್ತಕ್ಕಂಥ ಹಸಿಗಡಿಗೆಯ ಸದೃಶ ಸರ್ವತಂತ್ರ ಸ್ವತಂತ್ರನಾಗಿರ್ತಕ್ಕಂಥ ಭಗವಂತನ ಜ್ಞಾನ ಅನ್ನೋದು ಅಗ್ನಿಸದೃಶ ಹಸಿ ಗಳಿಗೆಯನ್ನು ಅಗ್ನಿಯಲ್ಲಿ ಸುಟ್ಟಾಗ ಅದು ಫಲಪ್ರದ ಆಗತ್ತೆ ದ್ರವವನ್ನು ನೀರನ್ನು ಸಂಗ್ರಹಣ ಮಾಡೋಕ್ಕೆ ಸಾಮರ್ಥ್ಯ ಅನ್ನೋದು ಬರುತ್ತೆ ಅದೇ ರೀತಿಯಾಗಿ ಪರಮಾತ್ಮನೇ ಸರ್ವಕರ್ತೃ ಸರ್ವಕಾರ ಇತ್ತು ಅಂತ ತಿಳ್ಕೊಂಡಾಗ ಆ ಎಲ್ಲ ಸತ್ಕಾರ್ಯಗಳು ಕೂಡ ಫಲಪ್ರದ ಆಗತ್ತೆ ಇಲ್ಲದೇ ಇದ್ದರೆ ಅವೆಲ್ಲವೂ ಸತ್ಕರ್ಮಗಳೇ ಆಗಿದ್ದರೂ ಕೂಡ ಕೇವಲ ದೇಹಾಯಾಸವನ್ನು ಮಾತ್ರ ಮಾಡುತ್ತೆ ಸೋರುವ ನೀರಿನಂತೆ ನಿಷ್ಫಲವಾಗಿ ವ್ಯರ್ಥವಾಗಿ ಹೋಗುತ್ತೆ ಭಾಗವತ ತಿಳಿಸತ್ತೆ ಉಪವಾಸಾದಿ ಧರ್ಮಾಚರಣೆಗೆ ಹರಿಕತ ಶ್ರವಣದಲ್ಲಿ ಆಸಕ್ತಿ ಮುಖ್ಯ ಫಲ ಆ ಫಲ ದೊರಕದೇ ಹೋದರೆ ಆ ಕರ್ಮ ವ್ಯರ್ಥವಾಗಿ ಸೋರಿ ಹೋಗೋದು ಕೇವಲ ಶರೀರಶ್ರಮ ಮಾತ್ರ ಕೊಟ್ಟು ಹೋಗಿ ಬೇರೆ ಇನ್ನೇನು ಅದರಿಂದ ಉಪಯೋಗ ಮೋಕ್ಷ ಮೋಕ್ಷಯೋಗ್ಯನಾಗಿರ್ತಕ್ಕಂಥ ಜೀವನ ಎಲ್ಲ ಶರೀರ ಇಂದ್ರಿಯಗಳು ಕೂಡ ಅಂತರ ದೀಕ್ಷಾರೂಪವಾಗಿರ್ತಕ್ಕಂಥ ಜ್ಞಾನಾಜ್ನಿಯಿಂದ ಬಾಹ್ಯ ದೀಕ್ಷಾರೂಪವಾಗಿರ್ತಕ್ಕಂಥ ತಪ್ತ ಮುದ್ರಾಧಾರಣದಿಂದ ತಪ್ತವಾದರೆ ಮಾತ್ರ ಉಪವಾಸ ಮೊದಲಾಗಿರ್ತಕ್ಕಂಥ ಸತ್ಕರ್ಮ ಅನ್ನೋ ಪುಣ್ಯ ಸಂಗ್ರಹಣ ಮಾಡೋಕ್ಕೆ ಸಾಮರ್ಥ್ಯ ಬರುತ್ತೆ ಅದಕ್ಕೆ ಉದಾಹರಣೆ ಸುಟ್ಟಗಳಿಗೆ ಮಾತ್ರವೇ ನೀರನ್ನು ತುಂಬಿಕೊಳ್ಳೋಕ್ಕೆ ಸಾಧ್ಯ ಹಸಿಗಳಿಗೆ ನೀರನ್ನು ತುಂಬಿಸ್ಕೊಳ್ಳೋಕ್ಕೆ ಸಾಧ್ಯ ಇಲ್ಲ ವ್ಯರ್ಥವಾಗಿ ನೀರಿನಲ್ಲಿ ಗಡಿಗೆನೇ ಕರಬೋಗುತ್ತೆ ಆದ್ದರಿಂದ ತಪ್ತ ಮುದ್ರಾಧಾರಣೆಯಿಂದ ಪವಿತ್ರವಾಗದೇ ಇರತಕ್ಕಂಥ ಈ ದೇಹ ಮಣ್ಣಿನ ಗಡಿಗೆ ಇದ್ದಂತೆ ಕರ್ಮಾನ್ನ ನೀರನ್ನು ಸಂಗ್ರಹ ಮಾಡೋದಕ್ಕೆ ಸಾಧ್ಯ ಇಲ್ಲ ಆದ್ದರಿಂದ ಕಾಲಕಾಲಕ್ಕೆ ತಪ್ತ ಮುದ್ರಾಧರಣೆಯನ್ನು ಮಾಡಿಸ್ಕೊಳ್ಳೇಬೇಕು ಶ್ರೀಮದ್ ಆಚಾರ್ಯರು ತಿಳಿಸ್ತಾರೆ ತಾಪ ಪುಂಡ್ರಸ್ತಾನಾಮ ಮಂತ್ರೋ ಯಾಗ್ಚ ಪಂಚಮಃ ಅಂತ ಬಾಹ್ಯದೀಕ್ಷೆಗಳಲ್ಲಿ ಒಂದಾಗಿರ್ತಕ್ಕಂಥ ಈ ತಾಪ ಸಂಸ್ಕಾರ ಅನ್ನೋದು ಬೇಕು ಅಂದರೆ ತಪ್ತಮುದ್ರಾಧರಣೆಯನ್ನು ಮಾಡಿಸ್ಕೊಳ್ಳೇಬೇಕು ಅಂತ ವಾದಿರಾಜರು ವೈಕುಂಠವರ್ಣನೆಯಲ್ಲಿ ತಿಳಿಸ್ತಾರೆ ತಪ್ತಮುದ್ರಾಧರಣೆ ಊರ್ಧ್ವಪುಂಡ್ರ ಭಗವಂತನ ನಾಮಸ್ಮರಣೆ ಮಂತ್ರ ಜಪ ಯಜ್ಞಯಾಗ ಇದಿಷ್ಟನ್ನೂ ಕೂಡ ಮಾಡಲೇಬೇಕು ಅಂತ ಈ ಜಪ ಅನ್ನೋಲ್ಲಿ ಜಕಾರೋ ಜನ್ಮವಿಚ್ಛೇದನ ಪಕಾರೋ ಪಾಪನಾಶನಃ ಜಾತಂ ಪಾತೀತಿ ಜಪ ಅಂತ ಭಗವಂತನಿಗೆ ಈ ಜಪ ಅನ್ನೋ ಶಬ್ದವನ್ನು ಸಮನ್ವಯ ಮಾಡೋದು ಆದ್ದರಿಂದ ಚತುರ್ಮುಖ ಬ್ರಹ್ಮದೇವರಿಗೂ ಸ್ವಾಮಿಯಾಗಿರ್ತಕ್ಕಂಥ ಪ್ರಭುವೇ ನೀನೇ ಪ್ರಭು ಎಲ್ಲರ ಶರೀರಗಳನ್ನು ಕೂಡ ಅನಂತ ರೂಪಗಳಿಂದ ವ್ಯಾಪಿಸಿದೆಯಾ ಆದ್ದರಿಂದ ಸುದರ್ಶನ ಚಕ್ರವೂ ಕೂಡ ಅಲ್ಲಿದೆ ತನ್ನವರನ್ನು ಪವಿ ಅಂದರೆ ವಜ್ರಾಯುಧದಂತೆ ವಜ್ರ ಪಂಜರದಂತೆ ತ್ರಾಯತಿ ಕಾಪಾಡೋದ್ರಿಂದ ಪವಿತ್ರ ಅನ್ನ ಪುಣ್ಯ ಶಬ್ದದಿಂದ ಕರೆಯುವಂಥದ್ದು ಸುದರ್ಶನ ಚಕ್ರವು ಕೂಡ ಪವಿತ್ರ ಅಂತ ಕರೆಸ್ಕೊಳತ್ತೆ ಯಾರು ಈ ಪವಿತ್ರ ಚಕ್ರದಿಂದ ಸುದರ್ಶನ ಚಕ್ರದಿಂದ ತಪ್ತನಾಗೋದಿಲ್ವೋ ತಪ್ತ ಮುದ್ರಾಧರಣೆಯನ್ನು ಯಾರು ಮಾಡಿಸ್ಕೊಳ್ಳೋದಿಲ್ವೋ ಆ ನೀಚ ಮುಕ್ಷಸುಖವನ್ನು ಯಾವತ್ತೂ ಕೂಡ ಹುಂಡಕ್ಕೆ ಸಾಧ್ಯ ಇಲ್ಲ ಅವನು ಮಾಡಿರ್ತಕ್ಕಂಥ ಕರ್ಮಗಳೆಲ್ಲ ಹಸಿ ನೀರು ಹಾಕಿದರೆ ಹೇಗೆ ಗಡಿಗೆನೇ ಕರಗೋಗುತ್ತೆ ಆ ನೀರೆಲ್ಲ ಸೋರ್ ಹೋಗುತ್ತೋ ಹಾಗೆ ತಪ್ತ ಮುದ್ರಾಂಕಿತನಾಗದೇ ಇರೋವಂಥ ವ್ಯಕ್ತಿ ಹಸಿಗಡಿಗೆ ಇದ್ದಂತೆ ಪುಣ್ಯಕರ್ಮ ಅನ್ನೋ ಜಲವನ್ನು ತನ್ನಲ್ಲಿ ತುಂಬಿಸ್ಕೊಳ್ಳೋಕ್ಕಾಗದೆ ಕೊನೆಗೆ ನರಕಭಾಜನಾಗ್ತಾನೆ ಅಂತ ತಿಳಿಸ್ತಾರೆ ಆದ್ದರಿಂದ ಹಿಂದೆ ತಿಳಿಸ್ದಂಗೆ ಬಂಧಕತ್ವ ಮೋಚ ಮೋಚಕತ್ವ ಈ ಸರ್ವ ಸ್ವಾತಂತ್ರ್ಯವನ್ನು ಭಗವಂತ ತನ್ನಲ್ಲೇ ಇಟ್ಕೊಂಡಿದ್ದಾರೆ ಬಂಧಕೋ ಭವಪಾಶೇನ ಮೋಚಕಶ್ಚ ಸಯೇ ವೈ ಒಂದು ಬೀಗದ ಕೈಯಿಂದ ಬೀಗ ಹಾಕಲಿಕ್ಕೂ ಬರುತ್ತೆ ಬೀಗ ತೆಗಿಯಲಿಕ್ಕೂ ಬರುತ್ತೆ ಆ ಬೀಗದ ಕೈ ಅಂದರೆ ಸರ್ವತಂತ್ರ ಸ್ವತಂತ್ರನಾಗಿರ್ತಕ್ಕಂಥ ಪರಮಾತ್ಮನೇ ಉಪವಾಸಾದಿ ರೂಪ ಭಗವಂತನ ಆರಾಧನೆಯ ಸ್ವಾತಂತ್ರ್ಯವನ್ನು ಮಾತ್ರ ಯೋಗ್ಯ ಜೀವರಲ್ಲಿ ವಿಭಾಗ ಮಾಡಿ ಇಟ್ಟಿರ್ತಾನೆ ಜೀವ ಈ ಭಗವಂತ ಕೊಟ್ಟ ದತ್ತ ಸ್ವಾತಂತ್ರ್ಯವನ್ನು ಕೂಡ ಸಾರ್ಥಕ ಮಾಡಿಕೊಳ್ಳದೆ ಹೋದರೆ ಭಗವಂತನ ಆರಾಧನೆ ಕಷ್ಟಪಟ್ಟು ಮಾಡಿದರೂ ಕೂಡ ವ್ಯರ್ಥವಾಗಿ ಸೋರಿ ಹೋಗುತ್ತೆ ಅದಕ್ಕೆ ಭಕ್ತ ತಾನು ಸ್ವತಂತ್ರನಲ್ಲ ಭಗವಂತನೇ ಸ್ವತಂತ್ರ ಅವನ ಪ್ರೇರಣೆಯಿಂದಲೇ ಅವನ ಪ್ರೀತಿಗಾಗಿ ಎಲ್ಲ ಕರ್ಮಗಳನ್ನು ಮಾಡ್ತೀನಿ ಅಂತ ವಿಷ್ಣು ಪ್ರೇರಣೆಯ ವಿಷ್ಣು ಪ್ರೀತಿ ಅರ್ಥಂ ವಿಷ್ಣು ಪೂಜಾಂಕರಿಶೇ ಈ ರೀತಿಯಾಗಿ ಸಂಕಲ್ಪವನ್ನು ಮಾಡಬೇಕು ಆಗ ಆ ಕರ್ಮ ಹರಿಕತಾಶ್ರಮಣದಲ್ಲಿ ಭಗವತ್ ಸೇವಾ ವಿಚಾರದಲ್ಲಿ ಆಸಕ್ತಿಯನ್ನು ಹುಟ್ಟಿಸಿ ಸಫಲ್ಯ ಆಗತ್ತೆ ಇಲ್ಲದೇ ಇದ್ದರೆ ವ್ಯರ್ಥ ಆಗತ್ತೆ ದೇಹಕ್ಕೆ ಶ್ರಮ ಉಂಟು ಮಾಡಿ ಸೋಲಿ ಹೋಗತ್ತೆ ಆದ್ದರಿಂದ ಶಾಸ್ತ್ರ ಈ ರೀತಿಯಾಗಿ ತಿಳಿಸತ್ತೆ ಅಂತ ತಿಳ್ಕೊಬೇಕು ಕರ್ಮಾಚರಣೆ ಅದನ್ನು ಮಾಡಬೇಕು ಅಂದರೆ ಅಧಿಕಾರಗಳು ವಿಧಿವಿಧಾನ ಎಲ್ಲ ಏನು ಅಂತ ಕೇಳಿದ್ರೆ ವೇದಾಧಿಕಾರ ಸಿದ್ಧಾರ್ಥಂ ಊರ್ಧ್ವ ಧಾರಣಂ ಇದು ಅಧ್ಯಾತ್ಮ ಸಾಧನೆಯ ಚಿಹ್ನೆ ವಿಷ್ಣುತೀರ್ಥರು ಊರ್ಜ್ವಪುಂಡ್ರ ಅನ್ನೋದು ವೈಷ್ಣವ ಚಿಹ್ನೆ ಮಾತ್ರ ಅಲ್ಲ ಸಮಸ್ತ ವೈದಿಕ ಚಿಹ್ನೆ ಅಂತ ತಿಳಿಸ್ತಾರೆ ಆದ್ದರಿಂದ ಇದನ್ನು ಧಾರಣೆ ಮಾಡಲೇಬೇಕು ಅನ್ನೋದನ್ನು ಮುಂದಿನ ಪದ್ಯದಲ್ಲಿ ಭಕ್ತಿಯೇ ಅಂತರ ದೀಕ್ಷೆ ಎರಡು ದೀಕ್ಷೆಗಳ ವಿಚಾರವನ್ನು ಮುಂದಿನ ಪದ್ಯದಲ್ಲಿ ತಿಳಿಸ್ತಾರೆ